ಅಯ್ಯಯ್ಯಪ್ಪ ಅಯ್ಯಯ್ಯಪ್ಪ ಜನಗಳು ಒಳ್ಳದಕ್ಕೂ ಕೆಟ್ಟದ್ದಕ್ಕೂ ಅಯ್ಯಯ್ಯಪ್ಪ ಜನಗಳು ಒಳ್ಳೆದಕ್ಕೂ ಕೆಟ್ಟದ್ದಕ್ಕೂ ಏನೇನೋ ಅಂತಾರೆ ಆತರೆ ಬೈತಾರೆ ಈ ಜನಗಳು ಏನೇನೋ ಅಂತಾರೆ ಆತರೆ ಬೈತಾರೆ ಈ ಜನಗಳು ಮೈ ತುಂಬಾ ಬಟ್ಟೆ ತೊಟ್ಟು ಹಣೆ ತುಂಬಾ ಕುಂಕುಮ ಇಟ್ರೆ ಗೌರಮ್ಮ ಅಂತಾರೆ ಲಂಗ ಲುಂಗಿ ಚಡ್ಡಿ ತೊಟ್ರೆ ಟ್ಯಾಚನ್ ಹುಡುಗಿ ಅಂತಾರೆ ಅಯ್ಯಪ್ಪ ಜನಗಳು ಒಳ್ಳೇದಕ್ಕೂ ಕೆಟ್ಟದ್ದಕ್ಕೂ ಏನೇನು ಅಂತಾರೆ ಆಡ್ತಾರೆ ಬೈತಾರೆ ಮಾತಿಗೆ ಮಾತು ಜವಾಬ್ದ ಕೊಟ್ರೆ ಬಜಾರಿ ಅಂತಾರೆ ಮಾತನಾಡಿದ್ರೆ ಸುಮ್ಮನೆ ಇದ್ರೆ ಮಳ್ಳಿ ನೋಡು ಅಂತಾರೆ ಚಡ್ಡಿ ೂಟ್ ಊಟ್ ತೊಟ್ರೆ ಬಾಲು ಗರ್ವ ಅಂತಾರೆ ಅಣ್ಣಯ್ಯಪ್ಪ ಜನಗಳು ಒಳ್ಳೆದಕ್ಕೂ ಕೆಟ್ಟದ್ದಕ್ಕೂ ಏನೇನೋ ಅಂತಾರೆ ಆಡ್ತಾರೆ ಬೈತಾರೆ ಆಡ್ತಾರೆ ಬೈತಾರೆ ಉಂಗ್ರವ ಕೈ ನಿದ್ರೆ ಸಾಕಲ್ ಸೊತ್ತು ಅಂತಾರೆ ಏನೋ ಎಲ್ರೆ ಹಾಗೆ ಇದ್ರೆ ಗರೀಬ ಅಂತಾರೆ ಮೈ ಕೈ ತುಂಬಿಕೊಂಡು ಚೆನ್ನಾಗಿದ್ರೆ ದಯ್ಯಾ ನೋಡು ಅಂತಾರೆ ಹಾಗೆ ತೀರ ಸಣ್ಣಕ್ಕಿದ್ರೆ ಅಡ್ಡಿ ಪರಿಮಾನ್ ಅಂತಾರೆ ಮನೆ ಹಾಕಿ ಜೋರಾಗಿದ್ರೆ ಬ್ಲಾಕ್ ಮಾರ್ಕೆಟ್ ಅಂತಾರೆ ಲಂಚಾ ಕೊಟ್ಟು ಅವರೇ ನಮ್ಮನ್ ಲಂಚಾ ಕೋರ ಅಂತಾರೆ ಲಂಚ ಕೊಟ್ಟು ಅವರೇ ನಮ್ಮನ್ ಲಂಚ ಕೋರ ಅಂತಾರೆ ಅಯ್ಯಯ್ಯಪ್ಪ ಜೊತೆ ಒಳ್ಳೇದಕ್ಕೂ ಕೆಟ್ಟದಕ್ಕೂ ಏನೇನೋ ಅಂತಾರೆ ಆತರೇ ಬರ್ತಾರೆ ಈ never yene no andare a tare baitare